ಣಶ್ಯಂತಪುರೇ ಸಾಧಕ್ಯಾನ್ ಧೀರಾಲುಕಮೌಲಿಬೃಂದೇಯತೆ ಆನಂದ ತೀರ್ಥ ಶಿರೋ ಮಣೆಸ್ತೃಂದ್ರಣಮ ವೇದವ್ಯಾಸಗುಣಾಧೀಶಸ ಮಾಂ ನಿರಾಶ ಗತಕ್ಲೇಶ ಕುಶಂ ಹರೇ ನಿಶ್ ಲಕ್ಷ್ಮೀಕರತಲಾ ಭೋಜ ಲಲನೀಯ ಪದಾಜಮ ಪ್ರಣಮ್ರೀವಂ ದೇವ ಚಕ್ರವರ್ತಿನ ನಾರಾಯಣ ಪರಿಪೂರ್ಣಗುಣಾನ್ಲವಾಶ್ವೋದಯಸ್ಥಿತಿಲಯತಿ ಪ್ರದ ಜ್ಞಾನಪ್ರದ ವಿಬುಧಾಖ್ಯದುಖ ಸತ್ಕಾರಣ ವಿತಾಯ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೇಕನಾಥ ಭಕ್ತಪ್ರಿ ಸಕಲಲೋಕನಮಸ್ಕೃತಂತ್ರೈಪುಣ್ಯವರ್ಜಿತಮೀಶಂ ವಂದೇ ಭದ್ರಮರ ಸಿಮಂದ್ಯ ನಾರಾಯಣ ನಮಸ್ಕೃತ್ಯ ನರೋತ್ತಮೀ ಸರಸ್ವತೀ ವ್ಯಾ ತಯ ಮುದೀರೀಗ್ಯೋ ನಮಃ ರಾಮಚಂದ್ರ ದೇವರು ಮೂರು ದಿವಸಗಳ ಕಾಲ ಸಮುದ್ರದ ತೀರದಲ್ಲೇ ಇತ್ತು ಯಾವುದೇ ಕೆಲಸ ಆಗಬೇಕಾಗಿದ್ದರೂ ಬಹಳ ಸೌಜನ್ಯದಿಂದ ವರ್ತನೆ ಮಾಡಬೇಕು ಅಧಿಕಾರವನ್ನು ದುರ್ಬಳಕೆ ಮಾಡಬಾರದು ಅನ್ನೋದನ್ನು ಎಷ್ಟು ದೊಡ್ಡ ಅಧಿಕಾರಿಗಳಾಗಿದ್ದರೂ ತುಂಬ ಸೌಮ್ಯವಾಗಿ ವರ್ತನೆ ಮಾಡಲಿ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೋಸ್ಕರನೇ ಮೂರು ದಿವಸಗಳ ಕಾಲ ಜಗಚ್ಚಕ್ರವರ್ತಿ ಸಮುದ್ರರಾಜ ರಾಜ ಬರ್ತಾನ ದಾರಿ ಕೊಡ್ತಾನ ಏನು ಮಾಡ್ತಾನ ನೋಡೋಣ ಅಂತ ಕಾಲು ನೋಡ್ತಾನೆ ಬರದೇ ಇದ್ದಾಗ ಕುಪಿತನಾಗಿ ಕಡೆಗೆ ಒಂದು ಭಾಗವನ್ನೇ ಸಮುದ್ರದ ಒಂದು ಭಾಗವನ್ನೇ ಸುಟ್ಟು ಹಾಕಿದಾಗ ದೃಷ್ಟಿ ಪ್ರಸಾರದಿಂದ ಹೆದರಿ ಸಮುದ್ರ ಓಡಿ ಬಂದಿತ್ತು ಸೇತುವೆ ನಿರ್ಮಾಣನೆ ಮಾಡು ಸ್ವಾಮಿ ಅಂತ ಅವರು ಬೇಡಿಕೊಂಡಿದ್ದು ಇದೆಲ್ಲ ಪ್ರಕರಣಗಳು ಮುಂದೆ ನಡೀತಾರೆ ಆಗ ಪರಮಾತ್ಮನೇ ಸೇತು ಬಂಧನವನ್ನು ಮಾಡಿ ತಾನೇ ಆ ಹನುಮಂತ ದೇವರ ಹೆಗಲು ಬೇರೆ ಲಂಕಾಪಟ್ಟಣವನ್ನು ನೋಡ್ತಾ ಅಲ್ಲಿಗೆ ನುಗ್ಗೋಣ ಅಷ್ಟು ಹೋದರೂ ಕೂಡ ಮತ್ತೆ ಪರಮಾತ್ಮ ನಾವು ಎಲ್ಲರ ಮೇಲೆ ಒಟ್ಟಿಗೆ ಎರಿಗೆ ಹೋಗಲಿಲ್ಲ ಮತ್ತೆ ಅಂಗದನ್ನನ್ನು ಕಳಿಸ್ಕೊಡ್ತಾನೆ ಅಂಗದ ಹೋಗಪ್ಪ ಇದೊಂದು ಕಡೆ ಅವಕಾಶ ಮತ್ತೆ ಕೊಟ್ಟು ಬೇ ಬೇಕಾರೆ ರಾಕ್ಷಸರು ಉಳ್ಕೊಳ್ಬಹುದು ಆದರೆ ಸೀತಾದೇವಿಯವರನ್ನು ಕಳಿಸ್ಕೊಡ್ಬೇಕು ಅನ್ಯಾಯ ಮಾರ್ಗಗಳನ್ನು ಬಿಡಬೇಕು ಮತ್ತು ಒಪ್ತಾನ ನೋಡು ಯಾತಕ್ಕೂ ಒಪ್ಪಲಿಲ್ಲ ಅನ್ನೋದು ಯಾವಾಗ ಚೆನ್ನಾಗಿ ಪರಿಚಯ ಆಯಿತು ಆಗ ಪರಮಾತ್ಮ ಎಲ್ಲ ಕಡೆಯಿಂದಲೂ ಕೂಡ ಒಟ್ಟಿಗೆ ಅವನ ಯಾವ್ಯಾವ ದ್ವಾರಗಳಿದ್ದಾವೆ ಎಲ್ಲೂ ಆತ ತಪ್ಪಿಸಿಕೊಂಡು ಓಡ ಹೋಗಾರ ಆ ರೀತಿಯಲ್ಲಿ ದ್ವಾರಾಂ ನಿರೋಧ ಸಮಯೇ ದಧಿದೇಶ ಪುತ್ರಂ ವಾರಾಂಪತೇರ್ ದಿಶಿ ಸ್ವರೇಶ್ವರ ಪ್ರಾಚ್ಯಾಂ ರಹಸ್ತಂ ದಿಶಂ ದಿಶಿ आदिशत दिशु वज्रधमुष्ट्रम प्रेतापस्य शिशन स्वयं वच ग आकल के कड़े नियोजन रामचंद्र देवर नालाकू दिखा बोधम ओडाटिकबारे एन आचार बहुत चेन रामायण सगर दी ए आचार अंद्रीक इिष्टे अर को बहुत चेन ಪ್ರಸ್ತಾಪ್ಯ ಮಾಲಿಸುತ್ತೆ ಉದಯರ್ಣಸುರ ಉದಾರೇಶ ಮೊದಲು ಮನೆಯಲ್ಲಿ ಯಾರ್ಯಾರನ್ನು ಇಟ್ಟಿದ್ದಾನೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅವರವರಿಗೆ ಯಾರ್ಯಾರು ಯಾರ್ಯಾರ ಜೊತೆಯಲ್ಲಿ ಪ್ರತಿಮುಖವಾಗಿ ಹೋಗ್ಬೇಕು ಎದುರು ಬರುವವನಿಗಿಂತ ಇವನು ವೀರೇ ಇರಬೇಕಲ್ಲ ಅವನ ಎದುರಿಸುವ ಸಾಮರ್ಥ್ಯ ಬೇಕಲ್ಲ अदेक शत्रु कड़े यार विचार तेकाना वारांपते दिशे वारांपति अंतर्रे सम्रे अधिपति अरे पश्चिम अंतर्थ अलगे सुरेश्वर पुत्र सुरेश्वर शुमुग्रम इंद्रजित् सोरेश्वर शु आत प्राच्यम प्रहस्थ अरे रामणन सोदर मा प्रहस्त अंत दैत्ये मुगल प्रहस्तुद ಮುಂದನ್ನು ಸ್ವಲ್ಪ ನೆನ್ಪಿಟ್ಟುಕೊಳ್ಬೇಕಾಗುತ್ತೆ ನಾವು ಮಹಾಭಾರತ ಕಾಲದಲ್ಲೂ ಕೂಡ ಈ ಪ್ರಹಸ್ತನೇ ಮುಂದೆ ಪುರೋಚನ ಅಂತಾಗಿ ಬರ್ತಾನೆ ಅಂತ ಅವನ ಹೆಸರು ಅವನು ಬಿಟ್ಟಿರ್ತಾನೆ ಅವನಿಗೆ ದುರ್ಯೋಧನ ಸುಪಾರಿ ಕೊಡ್ತಾನೆ ಯಾವ್ದು ಈಗೆಲ್ಲ ಸುಪಾರಿ ಅಂತ ಅದೇ ತರ ಶಬ್ದ ಅದು ವೀಳ್ಯ ಅಂತ ಹಿಂದೆ ಕರಿತಾ ಇದ್ರು ಹಾಗೆಂದ್ರೆ ಈ ಶಬ್ದದಲ್ಲಿ ಅವನನ್ನು ಕರೆಸಿ ಕೊಲೇ ಮಾಡ್ಲಿಕ್ಕೆ ಪಿತೂರಿ ಮಾಡ್ಲಿಕ್ಕೆ ಆದೇಶ ಕೊಡ್ತಾನೆ ಪಾಂಡವರ ಅರಿಗಿನ ಮನೆಯಲ್ಲಿ ಸುಡ್ಲಿಕ್ಕೆ ವ್ಯವಸ್ಥೆಯಾಗಿರುತ್ತಲ್ಲ ಅದರದೆಲ್ಲ ವ್ಯವಸ್ಥೆಯ ಜವಾಬ್ದಾರಿ ತಗೊಂಡು ಈ ಪುರವಚನ ಆ ಪುರ್ವಚನ ಪ್ರಹಸ್ತ ನಮಗೆ ದೈತೆ ಇಲ್ಲಿ ಪ್ರಹಸ್ತ ಅಲ್ಲಿ ಪುರ್ವಚನ ಆಗಿ ಬರ್ತಾನೆ ಸ್ವಲ್ಪ ನೆನಪಿಟ್ಟುಕೊಳ್ಬೇಕಾಗಿತ್ತು ಅಂದ್ರೆ ಇಷ್ಟು ದೊಡ್ಡ ಅನರ್ಥ ಮಾಡಿರುವವನಾತ ಆಮನೆ ಪ್ರಹಸ್ತ ಆ ದಿಜಿ ವ ದಕ್ಷಿಣ ದಿಕ್ಕಿನಲ್ಲಿ ವಜ್ರಧಮಸ್ಟ್ರಂ ಇನ್ನು ಶಶಿನಃ ಶಶಿ ಅಥವಾ ಕುಬೇರ ಇಬ್ಬರನ್ನೂ ಕೂಪ್ತಾರೆ ಉತ್ತರ ದಿಕ್ಕಗ ಅಧಿಪತಿಯನ್ನಾಗಿ ಸ್ವಯಂ ತಾನೇ ಬರಬೇಕು ಅಂತಲ್ಲಿ ನಿರ್ಣಯ ಮಾಡಿಕೊಂಡಿದ್ದ ರಾವಣ ಆ ದಿಕ್ಕಗಳನ್ನ ವಿಜ್ಞಾಯ ತತ್ ಸಭಗವಾನ್ ಹನುಮಂತಮೇವ ದೇವೇಂದ್ರ ಶತ್ರು ವಿಜಯಾಯದಿದೆ ಶೂ ಅದರಂತೆ ಪಶ್ಚಿಮಕ್ಕೆ ಇಂದ್ರಜಿತ್ತು ಹೋಗ್ತಾ ಇದ್ದಾನೆ ಅಂತಂದ್ರೆ ಈ ಕಡೆಗೆ ಯಾರನ್ನ ಹೋಗ್ಬೇಕಲ್ಲ ಬಲಿಷ್ಠನಾಗಿರೋನು ಹನುಮಂತ ದೇವರನ್ನೇ ಕಟ್ಟ ಹಾಕಿದ್ದ ಪಟ್ ಹಾಕಿ ನಾನು ಈಗಲೂ ಕಟ್ಟಾಕಾಕ್ಬಿಡ್ತೇನೆ ಅಂತ ಒಂದು ತಪ್ಪು ತಿಳ್ಕೊಂಡ್ರೆ ಬೇಕಾಗಿ ಕಟ್ಟಿಗೆ ಬಿದ್ದಿತ್ತು ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಯುದ್ಧದ ಆರಂಭದಲ್ಲೇ ಪಶ್ಚಿಮ ದಿಕ್ಕಿಗೆ ಹನುಮಂತ ದೇವರು ನಡೀತಾರೆ ಅಲ್ಲಿ ಇಂದ್ರಜಿತ್ಗೂ ಮತ್ತು ಹನುಮಂತ ದೇವರಿಗೂ ದ್ವಂದ್ವ ಯುದ್ಧ ನಡೀಬೇಕು ಹಾಗೆ ಅದರಂತೆ ನೀಲಂ ಪ್ರಹಸ್ತ ನಿಧನಾಯ ಅದರಂತೆಯೇ ಪ್ರಹಸ್ತನನ್ನು ಪ್ರಾಚೀ ಅಂತಂದರೆ ಪೂರ್ವ ದಿಕ್ಕು ಅಲ್ಲಿಗೆ ಪ್ರಹಸ್ತ ಹೋಗ್ತಾ ಇದ್ದಾನೆ ಪ್ರಹಸ್ತನನ್ನು ನಿಗ್ರಹ ಮಾಡಲಿಕ್ಕೆ ನೀಲನನ್ನು ವಜ್ರದ ಮುಷ್ಟ್ರ ನನ್ನ ಕೊಲ್ಲಿಕೆ ದಕ್ಷಿಣ ದಿಕ್ಕಿಗೆ ಸುರೇಂದ್ರ ಸುತ ಸುರೇಂದ್ರ ಸುತ ವಾಲಿಯ ಪುತ್ರ ಸುರೇಂದ್ರನ ಸುತನ ಸುರೇಂದ್ರ ಇಂದ್ರದೇನು ಅವರ ಸುತ ವಾಲಿ ವಾಲಿಯ ಸೂನು ಅಂದರೆ ವಾಲಿಯ ಸಂಬಂಧ ಇದೆ ಇಂದ್ರದೇವರ ಸಂಬಂಧ ಆತನಗಿದೆ ಅನ್ನೋದನ್ನು ತೋರಿಸುವ ಕ್ರಮ ಇಷ್ಟೆಲ್ಲ ಮಾಡಿ ಮಧ್ಯೆ ಹರೀಶ್ವರಮಿಜ್ಯ ಧನುಯುಜ್ಯ ಯಂ ಸಹ ರಾಕ್ಷಸಪತಿ ಸ್ವಯಮೇವ ತಾಂಹಿ ಮಧ್ಯದಲ್ಲಿ ಇವರೆಲ್ಲರಿಗೂ ಕೂಡ ಮಧ್ಯದಲ್ಲಿ ಕೇಂದ್ರವಾಗಿ ಸುಗ್ರೀವನ ರಾಜನಾಗಿ ನೀ ಎಲ್ಲ ಕಡೆಯಲ್ಲೂ ದೃಷ್ಟಿಕೋನ ಇಟ್ಟಿರುವಂತ ಇಟ್ಟಿದ್ದಾದರೆ ಉತ್ತರ ದಿಕ್ಕಿಗೆ ಸ್ವಯಂ ತಾನೇ ಹೋಗ್ತಾನೆ ಪರಮಾತ್ಮ ರಾಮಚಂದ್ರ ದೇವರು ಯಾಕೆ ಅಲ್ಲಿಗೆ ರಾಮನ ಪರವನಿದ್ದಾನೆ ಅವನನ್ನು ತಾನೇ ಮುಖಾಮುಖಿಯಾಗಿ ಭೇಟಿ ಮಾಡಬೇಕು ಅಂತ ಉದ್ದೇಶ್ಯ ಸಂಸ್ಥಿತ ಉಪಾತ್ತ ಶರಸ್ಸ ಖಡ್ಗ ದೇ ದಿವ್ಯಮಾನವರುತ್ತಮ ಪುರುಷೋತ್ಸವ ಪರಮಾತ್ಮನನ್ನ ನೋಡಲಿಕ್ಕೆ ಅವರು ಕಣಸಾಲ್ದು ವೀರಾವೇಶದಿಂದಾಗಿ ವೀರಾವೇಶದಲ್ಲಿ ಎಂತಾಗ ಮುಖದ ಚರಿಯೆಯೇ ಬೇರೆ ಇರುತ್ತೆ ಆ ಗಾಂಭೀರ್ಯವನ್ನು ತೋರಿಸುತ್ತಾ ರಾವಣಾದಿಗಳು ಯಾರೇ ಎರಗಿ ಬರಲಿ ಅವರನ್ನು ಹೊಡಿತೇನೆ ತಾನೇ ಸಪ್ಪೆಯಾಗಿಯೋ ಅಥವಾ ಬೇರೆ ಇನ್ಯಾವುದೋ ಮುಖದ ಛಾಯೆಯನ್ನು ತೋರಿಸಿದ್ರೆ ಜೀವ ಬಿಡ್ಲಿಕ್ಕೆ ಅಂತ ಹೋಗ್ತಾ ಇರೋರಲ್ಲೂ ತಮ್ಮ ಜೀವ ಬಿಟ್ಟಾದ್ರೂ ಸರಿ ಎದುರಾಳಿಯನ್ನು ಕೊಲ್ಲಬೇಕು ಅಂತ ಕೊಲ್ಲಬೇಕಾಗಿದ್ರೆ ಒಂದ್ ಇಪ್ಪತ್ತು ಜನ ಕೊಂದ್ಮೇಲೆ ನಮ್ಮ ಶರೀರನು ಹೊಗೆ ಹೋಗುತ್ತೆ ಆ ನಿಶ್ಚಯ ಇದ್ದವರೇ ಹೋರಾಟಕ್ಕೆ ಇಳಿಯೋರು ಅಂದರೆ ಪ್ರಾಣ ಕಳ್ಕೊಳ್ಳಲಿಕ್ಕೆ ನಿಶ್ಚಯ ಇದ್ದವರೇ ಅಲ್ಲಿಗೆ ಹೋಗೋರು ಇಲ್ಲದೆ ಇದ್ದವರೆಲ್ಲ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಅಯ್ಯೋ ನಾ ಸತ್ ಹೋದರೆ ಅಂತಂದರೆ ಆಗೋದೇ ಇಲ್ಲ ಅವ್ರಿಗೆ ಆ ಮನೋಭಾವ ಬೇಕೇ ಬೇಕು ಯುದ್ಧ ಯೋಧರಿಗೆ ಈ ಮನೋಭಾವ ಬೇಕು ಆ ಮನೋಭಾವನೆಯನ್ನು ತುಂಬುವವನಾಗಿರಬೇಕು ಅದರಲ್ಲಿರುವ ಚಕ್ರವರ್ತಿ ವೀರ ಅವರನ್ನು ಮುನ್ನಡೆಸುವವನು ಆ ಭಾವನೆ ಹೇಗಿರಬೇಕು ಪರಮಾತ್ಮ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಾಗ ಪ್ರತಿಯೊಬ್ಬರನ್ನು ಪ್ರಚೋದನೆ ಮಾಡುವಂತೆ ಕಾಣ್ತಾ ಇತ್ತಂತೆ ಅಷ್ಟು ಸುಂದರವಾದಂತಹ ತನ್ನ ಆ ಪೌರುಷವನ್ನು ತೋರಿಸ್ತಾ ಇದ್ರ ಜಿದಾಶು ಹಸ್ತ ಏನು ಮಾತೇ ಇಲ್ಲ ಮೊದಲು ನುಗ್ಗಿ ಬರ್ತಾ ಇರಲಿಕ್ಕೆ ಏನೇ ಗರ್ಜನೆ ಮಾಡುವುದು ಕಪಾಳಕ್ಕೆ ಪಡೆದಂತೆ ಅಷ್ಟೇ ಹನುಮಂತದೇವರು ಹಿಂದೆ ಜೀವ ಓಡ್ಬಿಡ್ತಾರೆ ಮೊದಲೇ ಪರಿಚಯ ಇತ್ತು ಓಡೋಗ್ಬಿಡ್ತಾನೆ ತಸ್ಯ ಪ್ರಪನ್ನೈವ ವೀರ್ಯವ ಮುಹು ಶಿಲಯಾಚಾಲಕ್ಕೆ ನೀಲ ಮತ್ತು ವಿಭೀಷಣ ಇವರಿಬ್ಬರು ಕೂಡ ವಿಭೀಷಣ ಚಿಕ್ಕಪ್ಪನೆ ಯಾರಿಗೆ ಇಂದ್ರಜಿತುವಿಗೆ ಆತ ಮತ್ತು ನೀಲ ಇವರಿಬ್ಬರು ಸೇರಿಕೊಂಡು ಪ್ರಹಸ್ತನನ್ನು ಓಡಿಸುತ್ತಾರೆ ಇಂದ್ರಜಿತು ಸಹಾಯ ಮಾಡಲಿಕ್ಕೆ ಬರ್ತಾನೆ ಆತನನ್ನು ಓಡಿಸ್ಬಿಡ್ತಾರೆ ಶಕ್ತಿಯುಧ ಮತ್ತು ಒಂದು ದೊಡ್ಡ ಶಿಲಾ ಈ ಖಂಡಗಳನ್ನು ತಗೊಂಡು ಹೊಡೆದು ಪ್ರಹಸ್ತನನ್ನು ಓಡಿಸಿಬಿಡ್ತಾರೆ ನೀಲ ಒಬ್ಬರಿಗೆ ಆಗೋಲ್ಲ ಅನ್ನೋದು ಗೊತ್ತಿತ್ತು ವಿಭೀಷಣದ ಪ್ರಹಸ್ತನ ಸಾಮರ್ಥ್ಯ ಏನು ಅಂತ ಗೊತ್ತಿರತ್ತೆ ನೀಲನಿಗೆ ಮಾತ್ರ ಆಗೋಲ್ಲ ಅಂತ ಗೊತ್ತಿರುತ್ತೆ ಅದಕ್ಕೆ ವಿಭೀಷಣ ರಾಮಚಂದ್ರ ದೇವರ ಕಳಿಸದೇ ಇದ್ರು ಬರೀ ನೀಲನನ್ನು ಕಳಿಸಿದ್ರು ತಾನೇ ಹೋಗ್ತಾನೆ ಬೇಕಾಗಿ ಅಂದರೆ ವಿಭೀಷಣನ ಸ್ವಭಾವ ಏನು ಆತ ಪೂರ್ಣ ರಾಮಚಂದ್ರ ದೇವರ ಭಕ್ತ ಇದ್ದಾನೆ ಅಂತನ್ನೋದನ್ನು ಇಲ್ಲೆಲ್ಲ ಸಮರ್ಥಿಸಿಕೊಡುವಂತಹ ಪ್ರಕರಣ ವಿಶೇಷಗಳು ತಸ್ಮಿನ್ ಹತೆಯಂಗದ ಉಪೇತ್ಯ ಜಗಹಾನ ವಜ್ರ ಧಂಶ್ರಮ್ ನೆಪಾತ್ಯ ಭೂಶೀರ್ಷ ಅನುಷ್ಯಮರ್ತನ ಆಗಲೇನೆ ಯಾವಾಗ ಆತನನ್ನು ಓಡಿಸಿದ್ರು ಪ್ರಹಸ್ತನನ್ನು ಆಗ ಅಂಗದ ವಚನದ ಮಷ್ಟನ ಕೊಂದೇ ಬಿಡ್ತಾನೆ ಬರೀ ಓಡಿಸಿದ್ದ ಅಷ್ಟೇ ಅಲ್ಲ ಅಂಗತನ ಸಾಮರ್ಥ್ಯ ಅಸಾಧ್ಯ ಅಸಾಮಾನ್ಯ ಅಲ್ಲ ಅದು ಹೀಗಾಗಿ ಚಂದ್ರನ ಅವತಾರ ಜೊತೆಯಲ್ಲಿ ವಾಲಿಪುತ್ರ ಸಾಮರ್ಥ್ಯ ವಿಶೇಷ ಇದ್ದಿದ್ದರಿಂದ ಹೊಡೆದು ಕೊಂದು ಬಿಡ್ತಾನೆ ಅವನ ತಲೆಯನ್ನು ತುಳಿದು ಪುಡಿ ಮಾಡಿ ಆತನನ್ನು ಸಂಹಾರ ಮಾಡುತ್ತಾನೆ ಸರ್ವೇಶು ತೇಷು ನಿಹತೇಶು ದೇಶ ಧೂಮ್ರ ನೇತ್ರಂ ಸ ರಾಕ್ಷಸಪತಿ ಅಂತ ಪಶ್ಚಿಮ ದಿಕ್ಕಿನಿಂದ ಬರಲಿಕ್ಕೆ ಅಂತ ಎಲ್ಲಿ ಹನುಮಂತ ಹೇಳಿದ್ದಾನೋ ಆ ಕಡೆಯಿಂದಲೂ ವೀರಲಿದ್ದಾರೆ ಅವನ್ನ ಹೊಡೀಬೇಕು ಅದಕ್ಕೆ ಧೂಮರನೇತ್ವ ನನಗೆ ಆದೇಶ ಕೊಡೋಣ ಆಗ ದ್ವಾರಏಣ ಮಾರುತ ಸುತ ಸೌಂಪೇತ್ಯ ದಗ್ಧ ಗುಡ್ಡೋಪಿಶೂ ನಿವಚನೆಯನ್ನು ದುರಂತ ಶಕ್ತಿ ಅವನಿಗೆ ರುದ್ರದೇವರ ಅವಧ್ಯತ್ವ ವರ ಇರತ್ತೆ ನಿನ್ನನ್ನು ಯಾರು ಕೊಲ್ಲಕ್ಕಾಗಬಾರ್ದು ನಿನ್ನೂ ಗೆಲ್ಲಿಕ್ಕಾಗಬಾರ್ದು ಅಂತೆಲ್ಲ ಹೊರ ಕೊಟ್ಟಿರ್ತಾನೆ ಇದು ಅವಧ್ಯತ್ವ ಅಜೇಯತ್ವ ಎರಡು ಬೇರೆ ಬೇರೆ ವರ ಅಜೇಯತ್ವ ಅಂತಂದರೆ ಯಾರು ನಿನ್ನ ಗೆಲ್ಲಿಕ್ಕಾಗಬಾರದು ಅವಧ್ಯತ್ವ ವಧ್ಯರಾಗಬಾರದು ನೀ ಯಾರು ನಿನ್ಕೊಲಿಕ್ಕಾಗಬಾರದು ಎರಡೂ ವರವನ್ನು ಅವತ್ತು ಸುಟ್ಟಾಕಿಬಿಡ್ತಾರೆ ಹನುಮಂತದೇವರು ಬರ್ತಿರ್ಲಿಕ್ಕೇನೆ ಹನು ದೇವರಿಗೆ ಎಂತ ಅಧಿಕರಿದ್ದಾರೆ ಅಂತ ಪರಿಚಯ ಮಾಡಿಕೊಟ್ಟ ಪ್ರಕರಣ ಯುದ್ಧ ಪ್ರಕರಣ ಮೇಲ್ನೋಟಕ್ಕೆ ಅವರು ಇವರು ಹೊಡೆದ್ರು ಇವರವ್ರಿಗೂ ಹೊಡೆದ್ರು ಕೇಳೋದಿರುತ್ತೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ತಾರತಮ್ಯಾದಿ ಸಕಲ ಮರ್ಮಗಳ ಪರಿಚಯ ಮಾಡಿಕೊಡುತ್ತೆ ಈ ಯುದ್ಧ ಪ್ರಕರಣ ಅಕಂಪನೋಪಿ ರಕ್ಷಸೋ ನಿಶಾಚರೇ ಜಚೋದಿತ ಉಮಾಪತಿ ಧೂಮ್ರ ನೇತ್ರ ಅದು ಧೂಮ್ರಾಕ್ಷ ಅಂತ ಹೆಸರು ಆಚಾರ್ಯ ಧೂಮ್ರ ನೇತ್ರ ಅನುವಾದ ಮಾಡಿದ್ದಾರೆ ಅದನ್ನು ಧೂಮ್ರಾಕ್ಷ ಅಂತ ಹೆಸರು ಅಕ್ಷ ಕಣ್ಣು ಅಂದರೆ ಧೂಮ್ರ ನೇತ್ರ ಅಂತ ಧೂಮ್ರಾಕ್ಷ ಹೋದ ಸತ್ತ ಅದಾದ ಮೇಲೆ ಅಕಂಪನ ಅಂತ ಕಳಿಸಿಕೊಡ್ತಾರೆ ಹೆಸರೇ ಆಗಿದೆ ವಿಚಿತ್ರವಾಗಿ ಅವನು ಕಣ್ಣಲ್ಲೇ ಬೆಂಕಿ ಉಗ್ಗುಳ್ತಾ ಇದ್ದಂತೆ ಅವನು ಧೂಮ್ರ ಇವನು ಅಕಂಪನ ಯಾರೂ ಈತನನ್ನು ಚಾಲನೆ ಅಳ್ಳಾಡಿಸಲಿಕ್ಕೂ ಆಗಬಾರದು ಹಾಗಿದ್ದು ಅದಿ ಈತ ಅವನಿಗೂ ರುದ್ರದೇವರವರ ಇತ್ತು ಅಂಥವನು ಕೂಡ ಬಂದಾಗ ಒಂದು ಕ್ಷಣದಲ್ಲಿ ಸತ್ತು ಬೀಳ್ತಾರೆ ಅಂದರೆ ಒಬ್ಬರಲ್ಲ ಅಕಸ್ಮಾತ್ ಆಗೇನು ಆಯಿತು ಅಂತಲ್ಲ ಒಟ್ಟೊಟ್ಟಿಗೆ ಇಬ್ಬರನ್ನ ಹೊಡೆದಾಗಿ ರುದ್ರದೇವರಿಗಿಂತ ಅಧಿಕರಿದ್ದೇ ಇದ್ದಾರೆ ಹನುಮಂತ ದೇವರು ಈಗೇನೋ ಅಂತವಲ್ಲ ಮೂಲ ರುದ್ರದೇವರ ಅಂಶ ಸಂಜಾತರು ಅಂತ ಅಂಶ ಸಂಜಾತರಲ್ಲ ಅಂಶ ಸಂಜಾತರು ಇದೆಲ್ಲ ಆಗೋಲ್ಲ ಆದರೆ ಇಲ್ಲೇನು ತೋರಿಸ್ಕೊಟ್ಟಿತ್ತು ಯಾಕೆ ಮೂಲ ರೂಪದಲ್ಲಿ ಏನು ಶಕ್ತಿ ಇರುತ್ತೆ ಅವತಾರದಲ್ಲಿ ಶಕ್ತಿ ಇರೋಲ್ಲ ನಾವು ನಂಬ ಕಡೆಯ ನೋಡ್ತೇವೆ ಬಲರಾಮ್ ದೇವರು ಮುಂತಾದವರಲ್ಲೇ ನೋಡ್ತೇವೆ ಅದನ್ನು ಅಂದ ಮೇಲೆ ರುದ್ರದೇವರ ಮೂಲ ರೂಪದಲ್ಲಿ ಕೊಟ್ಟವರವನ್ನ ಹಾಕ್ತಾರೆ ಅಂತಂದ್ರೆ ಮೂಲದಲ್ಲೂ ಕೂಡ ಅವರಂತೆ ಅತ್ಯಧಿಕರಿದ್ದಾರೆ ಅಂತಲೇ ಒಪ್ಪಬೇಕಾಗುತ್ತೆ ಅಂತ ತೋರಿಸಿಕೊಟ್ಟು ಅಥಾಸ್ತ್ರ ಸಂಪ್ರದಿ ಸಮಸ್ತ ಶೋ ಮಹೋರ್ಮುಖ ರಘುಪ್ರವೀರ ಜೋದಿತಾಂ ನಿಜಸ್ವ ದಾಹನ್ ಅಷ್ಟೇ ಅಲ್ಲ ರಾಮಚಂದ್ರ ದೇವರು ಮತ್ತೊಮ್ಮೆ ಮಹೋಲ್ಕದಂತೆ ಇರುವಂತಹ ಉಲ್ಕಾಪಾತ ಅಂತೇವಾಗೆ ಅಂತಹ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಪ್ರಯೋಗ ಮಾಡಿ मतल का मत भाग मत सुत रामचंद्रदेवन मत सुतस्तौ निकुंभतापय भुजंग प्रयात वृत्त भुजंगत सर्प निक्गे होता है वृत्त प्रयोग में आचार्य आ रीतंभ कुंभ अंत इविबरू कूड़ा ನುಗ್ಗಿ ಬರ್ತಾರೆ ಸರ್ಪದಂತೆ ಯಾರಿಗಾರ ತೊಂದರೆ ಕೊಡಬೇಕು ಅಂದ್ರೆ ಒಳ್ಳೊಳ್ಳೆ ಭಾವಗಳನ್ನು ಬಿಟ್ಟು ಬಿಟ್ರೆ ನಾಯಿಗಳನ್ನ ಬಿಟ್ಟುಕೊಳ್ಬೇಕು ಸ್ವಭಾವ ಅದು ಹಾಗೆ ಅವರಿಬ್ಬರು ಕುಂಭನೆ ಕುಂಭ ಅಂತ ಇವರಿಬ್ರು ಕುಂಭಕರ್ಣನ ಮಕ್ಕಳು ದೊಡ್ಡ ದೊಡ್ಡ ಗಾತ್ರ ಕುಂಭಕರ್ಣ ಇದ್ದ ಹಾಗೆ ಇದ್ದರಂತೆ ಭಾರಿ ದೊಡ್ಡದಿತ್ತು ಅವರ ಉಪಟಳ ತಡಿಲಿಕ್ಕೆ ಆಗೋಲ್ಲ ಅಂತಾರೆ ಅವರು ಸುತೋ ಸುತೌ ಪ್ರಹೃಷ್ಟು ರಣಾಯಾಭೀತು ಯಾರಿಗೆ ಕುಂಭಶ್ರು ಕುಂಭಕರ್ಣ ಮಗನು ಕುಂಭಶ್ರುತಿ ಅಂತ ಆಚಾರ್ಯರು ಅನುವಾದ ಮಾಡಿದೆ ಶ್ರುತಿ ಅಂದರೆ ಶ್ರವಣ ಕರ್ಣ ಅದಕ್ಕೆ ಕುಂಭಶ್ರುತಿಯ ಮಕ್ಕಳವರಿಬ್ಬರು ಅವರಿಬ್ಬರು ಬರ್ತಾರೆ ಸಕುಂ ತಾರ ನೀಲವು ನಲಂ ಚಾಶ್ವಿತ್ರ ಮೊದಲಿಗೆ ತಾರ ನೀಲ ನಲ ಅಶ್ವಿನಿ ಪುತ್ರರಾಗಿರ್ತಕ್ಕಂತಹ ಅಶ್ವಿನಿ ಪುತ್ರರು ಅಂತಂದ್ರೆ ಇಲ್ಲಿ ನೇರವಾಗಿ ತಗೊಳ್ಬೋದ್ರೆ ವಿವಿಧ ಮೈದಾಗಿ ವಿವಿಧರನ್ನು ತಗೊಳ್ಬೇಕು ಅವರಿಬ್ಬರನ್ನ ಅಂಗದನನ್ನ ಕ್ರಮೇಣ ಒಬರಿಗಿಂತ ಅವ್ರು ಬಲಿಷ್ಠರಲ್ಲ ಅವರನ್ನೆಲ್ಲ ಗೆದ್ದು ಸುಯುಧಿನೇಶ ಸುಗ್ರೀವನ ಜೊತೆಯಲ್ಲಿ ಯುದ್ಧ ಮಾಡುತ್ತಾರೆ ಬೇಕಾಟು ಯುದ್ಧ ನಡೆಯುತ್ತೆ ಸಾಕಾಗೋಲ್ಲ ಕಡೆಗೆ ಪ್ರಣೀತೋ ಯಮಸ್ಸಾ ಶುಲೋಕಂ ಮಾತ್ರ ಸುಗ್ರೀವ ಕೊಂದು ಬಿಡ್ತಾನೆ ಸುಗ್ರೀವನ ಅಪಾರವಾದ ಬಲ ಕುಂಭ ಒಬ್ಬನನ್ನು ಸಂಹಾರ ಮಾಡುತ್ತಾನೆ ಕುಂ ಬಿಡ್ತಾನಾ ನಿ ಕುಂಭ ಕಾಲಕ್ಕೆ ತೋ ನಿ ಕುಂಭೋದ್ರೀವರ महांतग्रम परीगम प्रगृह सूर्यात्मी सपुप्ल पश्चिम धनुष तूरु आका रीत अतान महांत मुग्रम परीघम साधारण मुदे दप गरि मन तिगसी गदे तरह आयुध अंत आयुध ಹೊಡೆದು ಅಂತಂದ್ರೆ ಎಲ್ಲ ಪುಡಿಪುಡಿ ಬೆಟ್ಟಗಳನ್ನು ಹೊಡೆದ ಅಂತಂದ್ರೆ ಪುಡಿಪುಡಿ ಆಗ್ತಿದ್ವಿ ದೊಡ್ಡ ದೊಡ್ಡ ಬೆಟ್ಟಗಳು ಪುಡಿಪುಡಿ ಆಗ್ತಿದ್ವು ಆಯುಧದಲ್ಲಿ ಅಂಥ ಆಯುಧವನ್ನು ತಗೊಂಡು ಅದನ್ನು ಉಗ್ರಂ ಪರಿಗಂ ಪರಿಗ್ರಹಿಯ ಇದರಗೆ ಬರ್ತಾನೆ ಎರಗಿ ಬಂದು ಬೀಸುವೊಮ್ಮೆ ತರಿಸಿದಂಥದನ್ನು ಯಾರ ನಿಕುಂಭ ಸುಗ್ರೀವನ ತಲೆ ಪುಡಿಪುಡಿಯಾಗಿ ಹೋಗಿರೋದು ಆದರೆ ಸುಗ್ರೀವ ಮಾಡಿದ ಕೆಲಸ ಎಂಥಾದಾಗ ಧನುಷ್ಯ ಪಶ್ಚಿಮತೋ ಪುಪ್ಲುವೆ ಒಂದು ಬಿಲ್ಲು ಅಂತಂದ್ರೆ ಸಾಧಾರಣವಾಗಿ ಒಬ್ಬ ವ್ಯಕ್ತಿಯಷ್ಟು ಗಾತ್ರ ಇರುತ್ತೆ ವ್ಯಕ್ತಿ ಎಷ್ಟು ಬಿಲ್ಲನ್ನು ನಿರ್ಮಾಣ ಮಾಡುವುದು ಹಾಗೇನೆ ಕೈಪೂರ್ಣ ಉದ್ದ ಚಾಚಿ ಕಿವಿಯ ತನಕ ಅಳತೆ ತಗೊಳ್ತಾರೆ ಅಂದರೆ ಬಿಲ್ಲನ್ನು ಹೀಗೆ ಹಿಡಿತಾರೆ ಹಿಡಿದು ಬಾಣವನ್ನ ಎಳಿಬೇಕಾಗಿದ್ದರೆ ಇಷ್ಟು ಉದ್ದ ಬರುತ್ತೆ ಅಷ್ಟೇ ಅದಕ್ಕಿಂತ ಮುಂದೆ ಎಳಿದಿಕ್ಕಾಗಬಾರದು ಕಿವಿ ತನಕ ಕರಳಾಂತಮಾನಿಯ ಮಾತ್ರ ಎಳಿಲಿಕ್ಕಾಗ ಆ ಮಧ್ಯದ ಅಂತರ ಎಷ್ಟು ಬರುತ್ತಂದ್ರೆ ಈ ಮಧ್ಯದ ಗ್ಯಾಪ್ ಎಷ್ಟಿದೆಯಲ್ಲ ಇದರ ಎರಡರಷ್ಟು ಬಿಲ್ಲು ನಿರ್ಮಾಣ ಆಗುತ್ತೆ ಯಾವಾಗಲೂ ಇದನ್ನೇ ಟ್ರಿಗ್ನಾಮಿಟ್ರಿ ಅಂತ ಇದನ್ನೇ ಅಂತಾರೆ ಅಂತ ಲೋಕದಲ್ಲಿ ಇದನ್ನ ಹೇಳೋದು ಈ ಅಳತೆ ಎಷ್ಟಿದೆಯಲ್ಲ ಈ ಅಳತೆ ಈ ಭಾಗದಲ್ಲಿ ಈ ಭಾಗದಲ್ಲೂ ಇರಬೇಕು ಕೆಳಗಡೆನು ಅದೇ ಅಂದರೆ ಆ ತ್ರಿಕೋಣ ಮಿತಿ ಅಂತಾರೆ ಅಂತ ಆ ತ್ರಿಕೋಣದ ಮಿತಿ ಇದೆಯಲ್ಲ ಸಮಾನಾಗಿರ್ಬೇಕು ಈ ಕೆಳಗ ಮೇಲಿನ ಭಾಗಕ್ಕೂ ಸರಿಯಾಗಿರಬೇಕು ಅಂದರೆ ಈ ಮಧ್ಯದ ಮಿತಿ ಎಷ್ಟಿದೆಯಲ್ಲ ಅಷ್ಟೇ ಉದ್ದೆ ಇರುತ್ತೆ ಬಿಲ್ಲು ಇದರ ಎಲ್ಲಿ ಪಟ್ಟಿರುತ್ತೆ ಬಿಲ್ಲಿನ ಅರ್ಧ ಭಾಗ ಅಷ್ಟಿರುತ್ತೆ ಸಾಧಾರಣವಾಗಿ ಆ ಲೆಕ್ಕ ಅಳತೆ ತಗೊಂಡ್ರೆ ಒಬ್ಬ ಮನುಷ್ಯನ ಗಾತ್ರ ಇರುತ್ತೆ ಸಹ್ಯಾದ ಒಳ್ಳೆ ದೊಡ್ಡ ಹಾಳು ಎಷ್ಟಿರ್ತಾ ಅನ್ನೋಲ್ಲ ಅವನಿಗೆ ಗಾತ್ರದಷ್ಟೇ ಅವನ ಬಿಲ್ಲಿರುತ್ತೆ ಅದಕ್ಕೆ ಯಾರದೋ ಬಿಲ್ ಯಾರೂ ಇಟ್ಕೊಳ್ಲಿಕ್ಕೆ ಆಗೋಲ್ಲ ರುದ್ರದೇವರ ಬಿಲ್ಲು ಭಗವಂತ ಇಟ್ಕೊಂಡಿದ್ದಕ್ಕೆ ಅದು ಮುರಿದು ಹೋಯ್ತು ರುದ್ರದೇವರೂ ಚಿಕ್ಕವರು ಅವ್ರ ಗಾತ್ರ ಈ ಎಲ್ಲ ಚಿಕ್ಕದಲ್ವೇ ಅದು ಮುರಿದು ಅದೇ ವಿಷ್ಣು ಧರ್ಮಸ್ನ ಪುರಸಾಮ ದೇವತನ ಕೊಡ್ತಾರೆ ಅದನ್ನು ಇಟ್ಟುಕೊಂಡು ಎದೆ ಏರಿಸಿ ಇಟ್ಕೊತಾನೆ ಮತ್ತೆ ಮುರಿದು ಹೋಗಲ್ಲ ಅದು ಚಿಕ್ಕವರದ ಈ ಮೂರು ಚಕ್ರದ ಸೈಕಲ್ ಒಂದು ದೊಡ್ಡವ್ರ ಕುತ್ರೆ ಏನಾಗುತ್ತೆ ಹಂಗಾಗುತ್ತದ ಅಂದ ಮೇಲೆ ಅಷ್ಟು ಎತ್ತರ ಧನಸು ಅಂತಂದ್ರೆ ಒಂದು ಲೆಕ್ಕ ಒಂದು ಅಳತೆ ಒಂದು ಧನಸ್ಸನ್ನು ನೀಳವಾಗಿ ಇಟ್ಟು ಅದ್ರ ಮುಂದಿನ ಒಂದು ಅದ್ರ ಮುನ್ನ ಹೀಗೊಂದು ನೂರು ಬಿಲ್ಲುಗಳನ್ನು ಜೋಡಿಸಿದರೆ ಎಷ್ಟು ದೂರ ಆಗ್ಬಹುದು ಇದು ಅಳತೆ ಹೇಳುವ ಕ್ರಮ ನೂರಡಿ ಅಂತ ಹೇಳಿದ ಹಾಗೆ ಬಿಲ್ಲಿನಷ್ಟು ಹಿಂದಿಕ್ಕ ಹಾರುತ್ತಂತ ೀವ ಹಾರಿದ್ದನ್ನೇ ಹೇಳುವ ಲೆಕ್ಕಾಚಾರ ಹೀಗೆ ಆಚಾರ್ಯರು ತೋರಿಸಿಕೊಟ್ಟಿದ್ದು ಈ ರೀತಿಯಲ್ಲಿ ಹಾರ್ತಾನೆ ಪಶ್ಚಿಮ ಅವನು ಹೊಡೆದಿದ್ದು ಇವನಿಗೆ ತಿರುಗಿಸುತ್ತಾ ಬಂದರೆ ಇವನಿಗೆ ತಾಕಬಾರದ ಹಾಗೆ ಹಿಂದಿಕ್ಕೆ ನೂರು ಬಿಲ್ಲಿ ದೂರ ಹಾರಂತೆ ಸಾಧಾರಣವಾಗಿ ಏನಿಲ್ಲ ಅಂದ್ರೆ ಒಂದು ಸಾವಿರ ಅಡಿಯಷ್ಟು ಈ ರೀತಿಯಲ್ಲಿ ಹಾರುವ ಅದ್ಭುತವಾದ ಕಲೆ ಸುಗ್ರೀವನ ಕಲೆ ಸುಗ್ರೀವನನ್ನ ನೋಡಿ ಚಿಂತನೆ ಮಾಡಬೇಕಾ ತಂಭ್ರಾಮಯತ್ಯಾಜು ಮೀರೆ ಭ್ರಾಂತಾದಿಶೋಚ ಸ ಚಂದ್ರ ಸೂರ್ಯಾ ಅದನ್ನು ಹಾಕಿ ತಿರುಗಿಸ್ತಾ ಇದ್ರೆ ಸೂರ್ಯಚಂದ್ರೆಲ್ಲ ಗಿರಂತೆ ತಿರುಗುತ್ತಾ ಇದ್ದಾರೆ ಅಂತಹ ಕ್ರಮದಲ್ಲಿ ಅದರ ವೇಗ ಸುರಾಶ್ಚತೋರು ಎಂಥ ಬಿಟ್ಟಿದ್ದಾರೆ ಮುಂದೇನು ಗತಿ ಕುಂಭಸತ್ವ ಅಥವಾ ಸುಲಭವಾಗಿ ಕುಂಭ ಮಾತ್ರ ಇಷ್ಟು ಮೆರಿತಾ ಇದ್ದಾರೆ ಏನು ಗತಿ ಎಂತ ಈಶತ್ ಸ್ವಲ್ಪ ದೇವತೆಗಳಿಗೂ ಕೂಡ ಮನಸ್ಸಿಗೆ ವೀಕ್ಷ मुंदे गति अगर स्वल्प आलोचनेसंग बु अम तमथो निरीक्ष समुत्पाताशपुरमारुति बेरे वाक्ष्य वाक्ष्य वाक्ष्य यार कौ आगोदे हनुमत देवर दीग हारी बरत प्रकाश्य वाक्तर माह चैनमेर प्रहरा मकल जिंते अड्डाड़ती कुंभ इो असोदल ने परीघायुदे हे तोर्सकोद ಇಲ್ಲು ಹೊಡಿ ಎಂದಿರುತ್ತೆ ತಮ್ಮ ಎದೆಯ ಅಂತರ ಭಾಗವನ್ನು ಮಧ್ಯ ಭಾಗ ತೋರಿಸಿ ಇಲ್ಲೂ ಹೊಡಿ ಎಂದಿರುತ್ತೆ ಇನ್ನು ಹೇಗಿರಬೇಕು ಆ ಪರಾಕ್ರಮ ಬುದ್ಧರ್ ಬಲಂ ಯಶೋಧೈ ಹನುಮಂತ ದೇವರ ಆ ಪರಾಕ್ರಮ ಹಾಗೆ ಪರಹರಾಯುಧಂತೆ ಇಲ್ಲು ಹೊಡಿ ಎಂದಿರುತ್ತೆ ಇತೀರಸ್ತೇನಸ ರಾಕ್ಷಸೋತ್ತಮ ವರಾಧಮೋಘ ಪ್ರಜಃ ಅದು ಋತುರ್ ದೇವರು ಹುಟ್ಟಿದ್ದಂತಹದ್ದು ಎತ್ತಿ ತೆಗೆದು ಬಡದಂತೆ ಬೆಟ್ಟಗಳು ತುರುಣಾಗ ಒಪ್ಪಾಯಿತು ಅಂತಹದ್ದು ತೆಗೆದಿ ಎತ್ತಿ ಗರ್ವನ್ನ ತೆರಸ್ತಾನೆ ಇದ್ದ ವೇಗ ಸೃಷ್ಟಿಯಾಗಿತ್ತು ಆ ವೇಗದ ಜೊತೆಯಲ್ಲಿ ಹಾಕಿ ಅಪ್ಪಳಸದೆ ಹನುಮಂತ ದೇವರ ಎದೆ ಮೇಲೆ ವಿಚೂರ್ಣಿತೋಸೌ ತೆ ವಜ್ರೋ ವ್ರತ ದೃಷ್ಟಾಂತ ಕೊಟ್ಟಿದ್ದಾರೆ ಅದಕ್ಕೆ ಆಚೆ ಆಗಿರಲಿ ಎತ್ತಿ ಹೊಡೆದ್ರೆ ಉಡುಪುಡಿ ಆಗಿರುತ್ತಂತ ಕೈಯಲ್ಲೇನು ಭಾಗ ಇಟ್ಟು ಮಾಡಿದ್ದೆ ಅಷ್ಟೇ ಉಳಿದಿದ್ದೆಲ್ಲ ಪುಡುಪುಡಿ ಅಷ್ಟೇ ಬರದಿಂದ ಪಾಪ ಬಹಳ ಕಷ್ಟ ಪುಟ್ಟ ಬಂದಿದ್ದ ಅದು ಹೋಯ್ತು ನಾಶ ಆಗಿರುತ್ತೆ ಹೇಗಾಯ್ತು ಅಂತಂದರೆ ಅದಕ್ಕೊಂದು ಒಳ್ಳೆ ಅದು ಭಾರತದಲ್ಲಿ ಬರ್ತ ಚರಿತ್ರೆ ಆ ದೃಷ್ಟಾಂತವನ್ನು ಕೊಟ್ಟು ತುಂಬ ಹಿಂದೆ ನಡೆದಂತಹ ಪ್ರಕರಣ ಕಶ್ಯಪುರುಷಿಗಳ ಪತ್ನಿಯರಲ್ಲಿ ಬರಲಿ ಜಗಳಾಗಿರುತ್ತೆ ಆದಿ ಪರ್ವದಲ್ಲೇ ಬರುತ್ತೆ ಪ್ರಕರಣ ಕದ್ದುರುದೇವಿ ಮತ್ತು ವಿನತಾದೇವಿ ಅವು ವಿಚಿತ್ರ ಅಂತಂದರೆ ಒಬ್ಬಗಂಡನು ಹೆಂಡದರು ಒಬ್ಬ ತಂದೆ ಮಕ್ಕಳು ಆದರೆ ಜಗಳ ಕತ್ತಿದ್ದಾರೆ ಅಕ್ಕ ತೆಂಗಿಯರು ಸೌತಿಯರು ಜಗಳ ಕತ್ತಿದ್ದಾರೆ ಕದ್ದು ದೇವಿ ವಿನತಾದೇವಿ ಸರ್ಪಗಳಿಗೆಲ್ಲ ತಾಯಿ ಕದ್ದು ದೇವಿ ವಿನತಾದೇವಿ ಎರಡು ಪಕ್ಷಿಗಳಿಗೆ ಒಂದು ಗರುಡಾ ಈ ಒಂದು ಅರುಣ ಅರುಣೋದಯ ಆಗತ್ತಲ್ಲ ಅಂದರೆ ಈ ಮುಂದೆ ಬರುವಂತಹ ಸಂಪಾತಿ ಮತ್ತು ಜಟಾಯು ಇವರಿಬ್ಬರ ತಂದೆ ಅರುಣ ಅಂದರೆ ಈ ಸಂಪಾತಿ ಜಟಾಯುವಿನ ಅಜ್ಜಿ ಕಶ್ಯಪುರುಷಗಳ ಪತ್ನಿ ವಿನತಾದೇವಿ ಅವರು ಕೇಳ್ಕೊಂಡಿದ್ದಾರಂತೆ ನನಗೆ ಎರಡೇ ಮೊಟ್ಟೆ ಸಾಕು ಬಲಿಷ್ಠರಾಗಿರೋ ಮಕ್ಕಳು ಬೇಕು ಎರಡು ಮಕ್ಕಳು ಸಾಕು ಅವಳು ಮೊಟ್ಟೆ ಇಟ್ಟಿದ್ರು ಈ ಕದ್ರೂ ದೇವಿಯು ಮೊಟ್ಟೆ ಇಟ್ಟಿದ್ದು ಅವಳು ಸಾವಿರಾರು ಜನ ಪಡ್ಕೊಂಡಿದ್ರು ಜನ ಅತ್ಯಂತ ಮಲಿಷ್ಠಿ ನೂರು ಮಕ್ಕಳಿಂದ ನೂರು ಮೊಟ್ಟೆ ಇಟ್ಟು ಪಡ್ಕೊಂಡು ಹೊರಗೆ ಬಂದ್ಬಿಟ್ಟು ವಾಸುಕಿ ಪ್ರವೃತ್ತಿಗಳಿಂದ ಅವ್ರ ಮಕ್ಕಳು ಬಂದುಬಿಟ್ಟಿದ್ರು ಅವರೆಲ್ಲ ಇಲ್ಲಿ ಇನ್ನು ಬರಲೇ ಇಲ್ಲ ಎಷ್ಟು ದಿವ್ಸಕ್ಕಾದ್ರೂ ಎರಡು ಮೊಟ್ಟೆ ಹೊಡೆದೇ ಇರಲಿಲ್ಲ ಸ್ವಲ್ಪ ಮನಸ್ಸಿನಲ್ಲಿ ಬೇಸರ ಇದ್ದೇ ಇತ್ತು ಅದಷ್ಟೊಳಗೆ ಜಗಳ ಬೇರೆ ಈ ಅಮೃತ ಆದಾಗ ಉಚ್ಚೇಶ್ವರವರ್ಸು ಹೊರ ಬಂದಿದೆ ಉಚ್ಚೇಶ್ವರ ಹಸು ಉಚ್ಚೇಶ್ವರ ಈ ಆನೆ ಬಿಳಿ ಕುದುರೆ ಎರಡು ಅಮೃತ ಮತನ ಕಾಲದಲ್ಲಿ ಮತ್ತೆ ಹೊರಗೆ ಬಂದವು ಭಗವಂತನ ಸೃಷ್ಟಿಯಲ್ಲಿ ಹೊರಗೆ ಬಂದಿದ್ದವು ಮತ್ತೆ ಸಮುದ್ರ ಸೇರಿತಾವೆ ಅಮೃತ ಮತನ ಮತ್ತೆ ಹೊರಗೆ ಬರ್ತಾವೆ ಅದು ಚಂದ್ರಾದಿಗಳೆಲ್ಲ ಮತ್ತೆ ಮತ್ತೆ ಹೊರಗೆ ಬರ್ತಾರೆ ಮೊದಲು ಇರಲಿಲ್ಲ ಅಂತಲ್ಲ ಮತ್ತೆ ಮತ್ತೆ ಹೊರಗೆ ಬರ್ತಾರಾಗ ಪಾರಿಜಾತಾದಿ ವೃಕ್ಷಗಳು ಲಕ್ಷ್ಮೀ ಎಲ್ಲರೂ ಮತ್ತೆ ಹೊರಗೆ ಬಂದಂತೆ ಮತ್ತೆ ಹೊರಗೆ ಬರ್ತಾರೆ ಆ ಉದ್ದೇಶ ಅಲ್ಲೇ ಓಡಾಡ್ತೈತಂತೆ ಇವರ ಮನೆಯಲ್ಲಿತ್ತು ಆ ಪ್ರಾಂಗಣದಲ್ಲಿ ಎಲ್ಲೋದು ಓಡಾಡ್ತಾ ಇದೆ ಈ ಮನುಷ್ಯರು ಸಾಮಾನ್ಯರು ಇವರ ಹತ್ತಿರದಲ್ಲಿಲ್ಲ ಬರೋಲ್ಲ ಎಲ್ಲೋ ದೂರದಲ್ಲಿ ಬೇಯಿಕೊಂಡು ವಿಹಾರ ಮಾಡ್ತಾ ಇದೆ ಯಾಕಂದರೆ ದೂರದಲ್ಲಿ ನಿಂತುಕೊಂಡು ನೋಡಿದ್ರು ಈ ಹೆಣ್ಣು ಮಕ್ಕಳು ಇಬ್ಬರು ನಿಂತುಕೊಂಡು ನೋಡಿಕೊಂಡು ಅಲ್ಲೇ ಜಗಳ ಶುರುವಾಯ್ತು ಯಾವ ಬಣ್ಣ ಇದೆ ಜಗಳಕ್ಕೆ ಅವೇ ಬೇಡ ಶುರು ಮಾಡಿಕೊಂಡು ಎಂಟು ಬೆಳ್ಳಿದೆ ನೋಡೋದು ಏ ಅದೇನು ಬೆಳ್ಳಗಿಲ್ಲ ಕಪ್ಪು ಇದೆ ಸುಮ್ಮನೆ ಹೇಳಿದ್ದು ಒಟ್ಕೋಬಾರದು ಅಂತ ಕದ್ರದೇ ಅದೇನು ಪೂರ್ಣ ಬೆಳ್ಳಿಗಿಲ್ಲ ಬಾಲ ಎಲ್ಲ ಕಪ್ಪಿದೆ ಇಲ್ಲ ಇಲ್ಲ ಎಲ್ಲ ಪೂರ ಬೆಳ್ಳಗಿದೆ ಅದು ಜಗಳ ಕಾಯವರೊಳಗೆ ಅದು ಮುಂದೆ ಕೊಟ್ಟು ನಾಳೆ ಮತ್ತೆ ಬರುತ್ತೆ ನೋಡೋಣ ಸುಮ್ಮನೆ ಮಾತಾಡಬಾರ್ದು ಸುಮ್ಮನೆ ಆಗ್ರಹ ಮಾಡಬಾರ್ದು ಹಠ ಹಿಡಿದು ಮಾತಾಡ್ತೀಯ ನನ್ನೆದ್ರಗಡೆನೆ ನೋಡೋಣ ಪಂದ್ಯ ಇರಲಿ ಏನಿರಲಿ ಅಕಸ್ಮಾತ್ತಾಗಿ ಯಾರು ಸೋಲ್ತಾರೋ ಅವರು ಗೆದ್ದವರಿಗೆ ದಾಸಿಯಾಗಿ ಬಿದ್ದಿರಬೇಕು ಹೋಗ್ತೀಯಾ ಓ ಆಗಲಿ ಇಬ್ಬರು ಒಬ್ಬರಿಗೊಬ್ಬರು ಜಗಳ ಆಗೋಯ್ತು ಹಿಂದೆ ಬೇಕಾ ನಡೆದು ಹೋಗಿದ್ದು ದೊಡ್ಡ ದೊಡ್ಡ ಜಗಳಗಳು ಬಾರಿ ದೊಡ್ಡ ಜಗಳ ಇದೆ ನಡೀತು ಹಾಗೆಯೇ ಇಬ್ಬರು ಕೂಡ ಪರಸ್ಪರವಾಗಿ ಒಪ್ಪಂದ ಮಾಡಿಕೊಂಡು ಮಾನ್ಯವರ್ಷ ಬರೋದನ್ನೇ ಕಾಯ್ತಾಕುತ್ತಿದ್ದಾರೆ ಯಾವಾಗ ಸರ್ಪಿಯಾಗಿ ಸೀದ ಕುದುರೆ ಬಂತು ನೋಡಿದ್ರು ಕಪ್ಪಿದೆ ಯಾಕಾಗಿದೆ ಅಂತ ಗೊತ್ತಿಲ್ಲ ಅದು ವಾಸ್ತವಿಕವಾಗಿ ಬಿಳಿಬಾರ ಅದಕ್ಕೆ ಕಪ್ಪಾಗಿದೆ ಯಾಕೆಂದ್ರೆ ಹಿಂದಿನ ದಿವಸ ರಾತ್ರಿ ಒಂದು ಜಗಳ ನಡೆದಿದೆ ಮನೆಯಲ್ಲಿ ಕದ್ರೂದೇವಿ ಮನೆಯಲ್ಲಿ ಕದ್ರ ದೇವಿಯ ನೂರು ಮಕ್ಕಳಲ್ಲಿ ಐವತ್ತು ಮಕ್ಕಳನ್ನು ಕರೆದು ಹೇಳ್ತಾರೆ ಎಲ್ಲ ಸರ್ಪಗಳು ಚಿಕ್ಕ ಚಿಕ್ಕ ಚಿಣಿಗೆ ಅವುಗಳು ಸರ್ಪ ತಳ್ಳಿಗಾಗ ಇಂಥ ಚಿಕ್ಕ ಬಿಲ್ದಲ್ಲೇ ದೊಡ್ಡ ಶರೀರ ಮೂಗ್ಸ್ಕೊಂಡ್ಬಿಟ್ಟು ಅಂದ್ರೆ ದೊಡ್ಡದಾಗ್ತವೆ ಆ ಸರ್ಪದ ಸಾಮರ್ಥ್ಯ ಅದು ಆ ಸರ್ಪಗಳಿಗೆಲ್ಲ ಆದೇಶ ಮಾಡಿದ್ವಿ ನೀವು ಹೋಗಿ ನಾಳೆ ದಿವಸ ಅದ್ರ ಬಾಲ ಬಿಳಿ ಇದೆ ನನ್ಗೆ ಗೊತ್ತಿದೆ ಬಾಯಿ ತಪ್ಪು ಹೇಳಿಬಿಟ್ಟಿದ್ದೇನೆ ನಾನು ನಾನು ಗೆಲ್ಲಬೇಕಾಗಿದ್ದೇನೆ ನಿಮ್ಮ ಅಮ್ಮ ಗೆಲ್ಲಬೇಕಾದ್ರೆ ನೀವೆಲ್ಲ ಹೋಗಿ ಬಾಲ ಒಂದೊಂದು ಕೂದಲು ಸುಳ್ಳಿ ಸುತ್ತಕೊಂಡ್ಬಿಡಿ ಗೊತ್ತಾಗದ ಇದ್ದಾಗ ಸುಳ್ಳಿ ಸುತ್ತಕೊಂಡ್ಬಿಟ್ಟಿವಿ ನಿಮ್ಗೆ ಆ ರೂಪ ತಗೊಳ್ಳಿಕ್ಕೆ ಶಕ್ತಿ ಇದೆ ಸುತ್ತಕೊಂಡ್ಬಿಡಿ ದೂರದಿಂದ ನೋಡಿದ್ರೆ ಬಾಲ ಕಪ್ಪಾಗಿ ಕಾಣುತ್ತೆ ಇವರ ಕಪ್ಪು ಸರ್ಪಗಳು ಕಪ್ಪ ಕಾಣುತ್ತೆ ಐವತ್ತು ಸರ್ಪಗಳು ಉಂದ್ರು ಒಪ್ಪಲ್ಲ ನಾವು ಸುಳ್ಳು ಮಾಡೋಲ್ಲ ಬೇರೆ ಯಾರು ಅಲ್ಲ ನಿನ್ ಅವಳಿಗೆ ಈ ರೀತಿ ಅನ್ಯಾಯ ಮಾಡಬಾರ್ದು ಇವತ್ತು ನಾವು ಒಪ್ಪೋಲ್ಲ ಹಾಗೆ ಜನಮೇ ಜಯರಾಜನ ಸರ್ಪ ಸತ್ರದಲ್ಲಿ ಬಿದ್ದು ನಿಲ್ಲ ಸತ್ ಅಂತ ತಾಯಿ ಹೆತ್ತ ತಾಯಿ ಮಕ್ಕಳಿಗೆ ಶಾಪ ಹಾಕ್ತಾರೆ ಸರ್ಪಗಳಲ್ಲಿ ಇವತ್ತಿಗೂ ಇದೆ ತಾ ಮೊಟ್ಟೆ ಇಟ್ಟು ತಾನೇ ತಿಂಡಾಕ ಸರ್ಪಗಳಲ್ಲಿ ಆ ಜಾತಿಯಲ್ಲಿ ಇವತ್ತಿಗೂ ಇದೆ ವಿಚಿತ್ರ ಭಗವಂತನ ಸೃಷ್ಟಿ ವಿಚಿತ್ರ ಕ್ರಮ ಇವೆಲ್ಲ ಚೇಳುಗಳು ತನ್ನ ತಾಯಿಯನ್ನ ಕಚ್ಚಿ ತಿಂದು ತಾವು ಬದುಕುತ್ತ ಸೃಷ್ಟಿ ಬಹು ಜಗತ್ ಬಹುದಾ ಪರಶಕ್ತರ ನಂದ ಬಹ ಪರಮಃ ತಾಯಿಯನ್ನ ತಿಂದ್ರೆ ಅವುಗಳ ಹೊಟ್ಟೆ ಹಸು ನಿಗೋದು ಅವು ಪೌಷ್ಟಿಕಾಂಶ ಬರೋದು ಇಲ್ಲದ್ರೆ ಅವಳು ಬದುಕೋದೇ ಇಲ್ಲ ತಾಯಿ ತನ್ನನ್ನು ಒಪ್ಪಿಸಿಕೊಂಡು ಮಕ್ಕಳಿಗೆ ಜೀವ ಕೊಡುತ್ತೆ ಈ ವಿಚಿತ್ರ ಪ್ರಕರಣ ಏನು ಇಲ್ಲ ಹಾಗಲ್ಲ ಮಕ್ಕಳನ್ನ ಅರ್ಧ ತಿಂದು ಹಾಕಿ ಎಷ್ಟು ಉಳ್ಕೊಂಡು ಅಲ್ಲಿ ಉರುಳು ಹೋಗಿದ್ದು ಉಳುಕೊಂಡು ಆ ಜಾತಿ ಬೆಳೆಯುತ್ತೆ ಸಂದರ್ಭದಲ್ಲಿ ವಿಚಿತ್ರ ಪ್ರಕರಣ ವ್ಯಾಪಕ ಐವತ್ತು ಸರ್ಪಗಳಿಗೂ ಕೂಡ ಐವತ್ತು ಜಾತಿಯ ಸರ್ಪಗಳಿಗೆ ಸರ್ಪಸತ್ನದಲ್ಲಿ ಸಾಯಿತ್ತು ಅದಕ್ಕೆ ಆದಿ ಪರ್ವದಲ್ಲಿ ಪ್ರಕರಣ ಬರುತ್ತೆ ಆದಿ ಪರ್ವದಲ್ಲಿ ಸರ್ಪಸತ್ನದ ನಿರೂಪಣೆ ಅದಕ್ಕೆ ಇದನ್ನು ನಿರೂಪಣೆ ಮಾಡುತ್ತೆ ಇಲ್ಲಿಗೆ ನಿಲ್ಲ ಇನ್ನ ಐವತ್ತು ಸರ್ಪಗಳು ಹೆದರ್ಕೊಂಡು ಹೋಗಿಸ್ಕೊಂಡ್ಬಿಡ್ತಾರೆ ಅದಕ್ಕೆ ಕಪ್ಪ ಕಾಣಿಸ್ತಾ ಕಪ್ಪ ಕಾಣಿಸ್ತಾ ಇಲ್ಲೋ ಈಗ ನಾನು ದಾಸಿನಿನ್ನು ಮೋಸದಿಂದ ದಾಸಿಯನ್ನಾಗಿ ಮಾಡಿಕೊಂಡು ಬಿಡ್ತಾಳೆ ಕದ್ರೂದೇವಿ ಮಿನತಾದೇವಿ ಅಂತ ನಡೀತು ನಡೀತು ತುಂಬಾ ಕೋಪ ಹೊಂದ ಹೋಗುತ್ತೆ ದಿವಸ ಆಯ್ತು ನನ್ನ ದಾಸ್ಯೋಚನೆ ಮಾಡಿ ನನ್ನ ಮಕ್ಕಳು ಬರಲಿಲ್ಲ ಅತ್ಯಂತ ಬಲಿಷ್ಠರು ಬೇಕು ಅಂತ ಕೇಳ್ಕೊಂಡಿದ್ದೇನೆ ಮೊಟ್ಟೆ ಒಡೀದೇ ಇಲ್ಲ ಅದು ಕಡೆ ಪಕ್ಷಿ ಮೊಟ್ಟೆ ಒಡೆದ್ ಬಿಡ್ತಾನೆ ಒಡೆದಾಗ ಕೆಂಪಿದ್ದಂತೆ ಇನ್ನು ಬಲ್ತ್ ಬರ್ಬೇಕಾಗಿತ್ತು ಹುಡುಗ ಬರ್ಬಿಡಲೇ ಇಲ್ಲ ಕೋಬು ಬಂದ್ಬಿಡ್ತೀವಿ ಚೆನ್ನಾಗಿ ಬೈತಾನೆ ಯಾಕೆ ಅವಸರ ಮಾಡಿದೆ ಬರ್ತಿದ್ದೆ ಯಾಕೆಷ್ಟು ತರ ಮಾಡಿದೆ ಏನು ಚೆನ್ನಾಗಿ ಬೈತಾನೆ ಇನ್ನು ಅನೂರು ನನಗೆ ತೊಡೆ ಇಲ್ಲ ಇನ್ನು ಇಲ್ಲಿ ತನಕ ಬೆಳೆದಿದ್ದ ಮುಂದೆ ಇಲ್ಲ ನಾವು ಓಡಾಡಲಿಕ್ಕೆ ನಿಲ್ಲಕ್ಕಾಗಲ್ಲ ನನ್ನ ಕೈಯ್ಯಲ್ಲಿ ಯಾಕೆ ಹೀಗೆ ಮಾಡಿಬಿಟ್ಟಿ ನೀವು ಭಾಳ ಕಷ್ಟಪಡ್ತೀಯಾ ನೀವು ಅಂತ ಹೇಳಿಬಿಟ್ಟು ಹೋಗ್ತೀವಿ ಅಳತಾಕ್ತಿದ್ರು ತಾಯಿಯವಾಗ ಅಳಬೇಡ ನನ್ನ ತಮ್ಮ ಬರ್ತಾನೆ ಬರೋ ಸ್ವಲ್ಪ ಕಷ್ಟಪಡ್ತೀಯ ಆದರೆ ಅದಾದ ಮೇಲೆ ಬಂದ ಮೇಲೆ ಅವನು ತರಕ್ರಮ ಅಸಾಧ್ಯ ಇರುತ್ತೆ ಯೋಚನೆ ಮಾಡಬೇಡ ಅಂತ ಹೇಳಿ ಈ ಕಡೆಗೆ ಸೂರ್ಯದೇವರನ್ನು ಬೇಡ್ಕೊಳ್ಲಿಕ್ಕೆ ಅರುಣ ಹೊರಟೋಗ್ತಾನೆ ನೀನು ಸಾರಥಿ ಆಗಿದ್ದು ಬಿಡಪ್ಪ ಸಾರಥಿ ಏನು ಕಾಟ್ರೇವರಾಗಿದ್ದರೆ ಅವನಿಗೆನಿದ್ದು ಬೇಕಾಗಿರಲಲ್ಲ ಈಗಾದರೂ ಕಾಲಿಗಿಂತ ಬೇಕು ಅವಾಗೆಲ್ಲ ಬೇಕಾಗಿಲ್ಲ ಅಲ್ಲಿ ನಡೆಯುತ್ತೆ ನೀವು ಸಾರಥಿ ಹಾಕಿದ್ರು ಕುರಿತು ಅದೇ ಅರುಣೋದಯ ಅಂತ ಅರುಣ ಆತನೇ ಅಲ್ಲಿ ಹೊಟ್ಟೋಗಿ ಬಿಡ್ತಾರೆ ಆ ಅರುಣದ ಮಕ್ಕಳೇನೇ ಇವರಿದ್ರು ಸಂಪಾತಿ ಜಟ ಇವರಿದ್ದರು ಬೆಳೆದು ಬರೋರು ಇರದ ಕ್ರಮ ಬೆಳೆಯುತ್ತೆ ಕಾಯ್ತಾ ಆಯ್ತಾ ಏನು ಹೇಳಿದ್ರು ಕೆಲಸ ಮಾಡಿಕೊಂಡಿರಬೇಕು ಜೀವ ಆ ಮಕ್ಕಳ ಸರ್ಪದ ಕುಣಿಗಳು ಅವು ಏನು ಹೇಳ್ತಾವ ಕೇಳ್ಕೊಂಡಿರ್ಬೇಕು ಯಾರು ಈ ಮಿನತಾದೇವಿ ಇಷ್ಟು ಪ್ರಸಂಗ ಆಗೋಗುತ್ತೆ ಗರುಡ ದೇವರು ತಾವೇ ಹೊಡೆದು ಬರ್ತಾರೆ ಏನೋ ಪರಾಕ್ರಮ ಅಂತಂದರೆ सूर्य कॉटि भागे कड़े कूड़े आ सर्ण पक्षी पक्षी बंगार पक्षी रेक्ने अंबी ओडाड़े जीअ सद्दर पारवाड़े ಪಟ ಪಟ ಪಟ ಪಟ ಪಟ ಅನ್ಸುತ್ತೆ ಗುಬ್ಬಿಕ್ಕೂ ಒಂದೊಂದ್ ಸದ್ ಇದೆಯಾ ಹಾರದ ಗರುಡದೇವರು ಆ್ಯಕ ಬ್ರಾಹ್ಮಣ ಅದರ ಜೊತೆಯಲ್ಲಿ ಏನೇನಿದೆ ಈ ಉಪನಿಷತ್ತು ಎಲ್ಲ ಸೇರಿ ಋಗ್ವೇದ ಶ್ರವಣ ಆಗದಂತೆ ಸುಶ್ರಾವ್ಯವಾಗಿ ಶ್ರವಣ ಆಗದಂತೆ ಇನ್ನೊಮ್ಮೆ ಬೀಸಿದ್ರೆ ಯಜುರ್ವೇದ ಶ್ರವಣ ಆಗುವುದಂತೆ ಅತ್ಯದ್ಭುತವಾದ ಅವರ ಅದು ಇಂತಹ ಸತಸ್ಟಿಕೇಟೆಡ್ ಆದ ವಾಹನ ಯಾರಿಗೂ ಇಲ್ಲ ನಾವು ಸಾಧಾರಣವಾಗಿ ವಾಹನದಲ್ಲಿ ಏನೇನಿರಬೇಕು ಅಂತ ಒಳ್ಳೆ ಎ ಸಿ ಬಾಡಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಹೋಗ್ತಾ ಇರಬೇಕು ಅದಕ್ಕೆಲ್ಲ ಎಲ್ಲೂ ಅಡೆತಡೆ ಬರಬಾರದು ಜೊತೆ ಒಳ್ಳೆ ಸತ್ತುಗಿಂತ ಕೇಳಿಸ್ತಾ ಇರಬೇಕು ಹಾಕೋಳು ದೇವರ ವಾಹನ ಇದೆಲ್ಲ ಬಂಗಾರದ ರೆಕ್ಕೆ ವರ್ಚಸ್ ಅಂತಹದ್ದು ಅತ್ಯಂತ ವೇಗದಲ್ಲಿ ಅತ್ಯಂತ ಮೇಲೆ ಹಾರಾಡ್ತಕ್ಕಂಥವರು ಅವರು ಅವ್ರ ಮೇಲೆ ಇನ್ಯಾರೂ ಇಲ್ಲ ಇಂಥ ಅತಿ ವೇಗದಿಂದ ಕ್ಷಣಾರ್ಥದಲ್ಲಿ ಎಲ್ಲಿ ಬೇಕಾದ್ರೂ ಹೋಗುವ ಶಕ್ತಿ ಇರುವಂತಹ ಮಹಾನುಭಾವ ಇದರ ಮೇಲೆ ತಮ್ಮ ರೆಕ್ಕೆ ಆ ಸದ್ದಿದೆ ಗರುಡದೇವರು ಕೂಡ ಕೆಲವು ಕಾಲ ಓಡಾಡ್ತಾರೆ ಈ ಸರ್ಪಗಳು ಏ ನಮ್ಮನ್ನು ಎತ್ಕೊಂಡು ಹೋಗು ವ್ಯೂಹಕ್ಕೆ ಕರ್ಕೊಂಡು ಇಲ್ಲ ಅಲ್ಲಿ ದ್ವೀಪ ಇದೆ ದ್ವೀಪ ಕರ್ಕೊಂಡು ಹೋಗಿ ಎಲ್ಲರೆಲ್ಲೋ ಕರ್ಕೊಂಡು ಹೋಗುದು ನೋಡೋ ತನಕ ನೋಡೋದು ಗರುಡದೇವರು ಅಮ್ಮ ಇದು ಏನು ಗ್ರಹಚಾರ ಅಂತ ಕೇಳುತ್ತಾರೆ ನಾವು ಇವ್ರಗಳಿಗೆಲ್ಲ ಯಾಕೆ ಸೇವೆ ಮಾಡಿಕೊಂಡಿರಬೇಕು ಅಲ್ಲ ನಾನು ಅಣ್ಣಂದ್ರೆ ಅಷ್ಟೇ ಬೇರೆ ನಮ್ಮ ದೊಡ್ಡ ಮನ ಚಿಕ್ಕ ಮನ ಮಕ್ಕಳುಗಳು ಅವರಿಗೆಲ್ಲ ಇಷ್ಟು ಸೇವೆ ಇಲ್ಲಪ್ಪ ಪ್ರಕರಣ ಹಿಂಗೆ ನಡೆದಿತ್ತು ಅಂತೆಲ್ಲ ಹೇಳ್ಕೊಡ್ತವೆ ಮಾಡಿದ್ದೆ ಅಂತ ಹಾಳು ಕುತ್ಕೊಂಡು ಹೋಗಬೇಕಷ್ಟೇ ಸೂರ್ಯ ಅಂತರಕ್ಕೆ ಕರ್ಕೊಂಡು ಹೋಗಿ ಇಳಿಸೋದು ಅಯ್ಯಯೋ ಮೈ ಸುಟ್ಟೋಗ್ತಾ ಇದೆ ಅಂತ ಹೊಳಕೊತಾರೆ ಈಗೆ ಕೆಲ ಕಾಲ ಆಟಾಡಿಸ್ತಾರೆ ಆವಾಗ ಇವರ ಸೇವೆ ಅವ್ರಿಗೆ ಕುದುಗೆ ಬಂತು ಗರುಡದೇವರ ಸೇವೆ ಕೂಡ ಮಾಡಿಸ್ಕೊಳ್ಲಿಕ್ಕೆ ಇಲ್ಲ ಸರಿ ಇಬ್ಬರಿಗೂ ಈ ಸೇವೆ ನಿಲ್ಲಿಸಬೇಕು ಸುಮ್ಮನೆ ನಿಲ್ಲಿಸ್ಕೋಬಾರ್ದು ಒಂದು ಪಟ್ಟು ಕೈಯಲ್ಲಿದೆ ಮಾಡು ಅಂತ ಹೇಳಿದರೆ ಅನರ್ಜ ಮಾಡ್ತಾನೆ ತಪ್ಪಿಸ್ಕೋಬೇಕು ಒಂದೇನಾರು ಲಾಭ ತಗೊಂಡು ಬಿಟ್ಟು ಬಿಡೋಣ ಅಂತ ಒಪ್ಪಂದಕ್ಕೆ ಬರ್ತಾನೆ ನೋಡಪ್ಪ ನಿಮಗೆ ಜೀವದಾಳಿಗೆ ಮುಕ್ತಿ ಕೊಡ್ತೇವೆ ನಾವು ಮುಕ್ತಿ ಕೊಡಬೇಕಾದ್ರೆ ಏನು ಮಾಡಬೇಕು ನಾವು ಒಂದು ನಿಯಮ ಹೇಳ್ತೇವೆ ಮಾಡಿಬಿಟ್ರೆ ಆಯಿತು ನಮಗೆಲ್ಲ ಅಮೃತ ಕುಡಿಯಬೇಕು ಅಂತ ಭಾಳ ಆಸೆ ಇದೆ ಅಮೃತ ತಂದು ಕೊಟ್ಟರೆ ನಮಗೆಲ್ಲ ನಿಮ್ಮನಿಗೆ ದಾಸ್ಯ ನಿಮ್ಮಮ್ಮ ನಿನಗೆ ಎಲ್ಲ ದಾಸ್ಯ ನಿಮ್ಮ ಅಮೃತ ತಂದ್ಕೊಡ್ಬೇಕು ಓಹ್ ತಂದ್ಕೊಡ್ತೇನೆ ಕೇಳ್ತೇನೆ ಸೀದೋ ಹೌದು ಅಮೃತ ಅಂದರು ಸುಮ್ಮನೆನಾದ್ರು ದೈತ್ಯರುಗಳು ಮುಟ್ಲಿಕ್ಕಾಗದೇ ಇದ್ದಂತೆ ಅಮೃತ ಕಲಶ ತಗೊಂಡು ಹೋಗಿ ಸಂಪೂರ್ಣ ಸುದರ್ಶನ ಚಕ್ರದ ಬಂಧನದಲ್ಲಿ ಇಟ್ಟಿದ್ದಾರೆ ಸೀದೋ ಹೌದ್ರು ಸುದರ್ಶನ ಚಕ್ರ ಪ್ರಾರ್ಥನೆ ಮಾಡಿದ್ರು ಸೀದೋ ಹೋಗಿ ಅಮೃತ ಬಿಡ್ತಾರೆ ದೇವತೆಗಳೆಲ್ಲ ಯುದ್ಧಕ್ಕೆ ಬಂದರು ಸುಮ್ಮನೆ ರೆಕ್ಕೆ ಹಿಂಗೆ ಎಲ್ಲ ಒಂದ್ ಕಡೆ ಹೋಗಿ ಕಸ ಗುಡಿಸ್ ಒಂದ್ ಹೋಗಿ ಬೆಳಿತಾರಲ್ಲ ಎಲ್ಲ ಒಂದ್ ಕಡೆ ಬಿದ್ದರಂತೆ ಇಂದು ದೇವರು ಇಂದ್ರ ದೇವರ ಅಣ್ಣ ಆದಿತಿ ದೇವಿಯ ಪುತ್ರ ಅದಿತಿ ದೇವಿ ಇವರಿಗೆಲ್ಲ ಅಕ್ಕ ಯಾರಿಗೆ ಕತೂರ್ ದೇವಿ ಅಂತ ಅದೇ ಇವರಿಗೆಲ್ಲ ಅಕ್ಕ ಅಕ್ಕನ ಮಗ ಸ್ವಲ್ಪ ಗೌರವ ಕೊಡಬೇಕು ಮಾಡಬಾರದು ಒಂದು ಪುಕ್ಕ ಯಾವ ಪುಕ್ಕಕ್ಕೆ ತಾಕಿತ್ತಲ್ಲ ಪುಕ್ಕ ಉದಲ್ಸದಂತೆ ಆ ಪುಕ್ಕ ಒಂದು ಮಾತ್ರ ಬಿದ್ದಲ್ಲಿ ಗೌರವ ಕೊಡದೆ ಹೋಗಬಾರದು ನಾರಾಯಣ ವರ್ಮದ ಪ್ರಭಾವ ಇದೆ ನೋಡಿ ಆಮೇಲೆ ವಿಚಾರ ಮಾಡಿ ಅಲ್ಲಿ ಬಾಲ ಬಿಟ್ಟುಕೊಡುತ್ತಲ್ಲ ಹಾಗೆ ಒಂದು ಪುಕ್ಕ ಉದಸದಲ್ಲಿ ನಿನ್ನ ವಜ್ರ ಇದಕ್ಕೆ ನಾನು ಇಷ್ಟೇ ಬೆಲೆ ಕೊಡುವುದು ಹಾರಿ ಹೋಗ್ತಾಯಿ ಹಾಗೂ ಪರಮಾತ್ಮನ ಭೇಟಿಯಾಗುತ್ತೆ ಧ್ವಜದಲ್ಲಿ ಬರ್ತೀಯಾ ಅಂತ ಕೇಳಿದಾಗ ಭಗವಂತನ ಸೇವಾಕ್ಕೆ ಅಂತ ನಿಯಮಚರಿತರಾಗ್ತಾರೆ ಆಗ ಗರುಡ ಧ್ವಜ ಅಂತ ಭಗವಂತ ಪ್ರಸಿದ್ಧ ಇವೆಲ್ಲ ಮಹಾಭಾರತದಲ್ಲಿ ಸುದೀರ್ಘ ಚರಿತ್ರೆ ಅದ್ಭುತವಾದ ಚರಿತ್ರೆ ಮಕ್ಕಳು ಊಟ ಮಾಡಬೇಕಾದ್ರೆ ಇಂಥ ಚರಿತ್ರೆ ಹೇಳಬೇಕು ಕಂಡು ಕಂಡದ್ದು ಏನೇನೋ ಕೇಳಿ ಹಾಳಾಯ್ತಾ ಅವು ಸಾಮರ್ಥ್ಯ ಅಂದರೆ ಅಸಾಧ್ಯ ಅದು ಮಧ್ಯದಲ್ಲ ಮಧ್ಯದಲ್ಲಿ ಸಂಚಾರ ಮಾಡಬೇಕಾಗಿದ್ರೆ ಒಂದು ದೊಡ್ಡ ಆನೆಯನ್ನ ಅದು ಅರಕಿರಿಯರ ಚರಿತ್ರೆ ಇವೆಲ್ಲ ತುಂಬಾ ದೊಡ್ಡ ಪ್ರಕರಣ ಇದು ಒಂದು ಸಹ ಹೇಳದಲ್ಲಿ ಬೇಕಾಟು ಕಶ ಪುರುಷಗಳಲ್ಲಿ ಭೇಟಿ ಮಾಡುತ್ತಾರೆ ಹಸು ಹಸು ಅಂತಾರೆ ಅಸಾಧ್ಯ ಸಾಮರ್ಥ್ಯ ಭರಿತನಾದಂತಹ ಗರುಡದೇವರಿಗೆ ವಜ್ರಾಯು ಏನ್ ಮಾಡಿತ್ತು ಹಾಗೆ ಹನುಮಂತದೇವರಿಗೆ ಪರಿಗಲಿತ್ತು ಅಷ್ಟೇ ಈ ಕಥೆ ಗೊತ್ತಿದ್ರೆ ಈ ಅರ್ಥ ಆಗುತ್ತೆ ನಮಗೆ ಆಚಾರ್ಯನ್ನು ಉಲ್ಲೇಖ ಮಾಡಿದ್ರು ಇಲ್ಲಿ ಹೇಗೆ ಹೇಳಿದ್ರು ಅದನ್ನ ಅದನ್ನೇ ಹೇಳಬೇಕಾಗಿದ್ರೆ ಯಥೈವ ವಜ್ರೋ ವಿಪತವು ವೃಭವೇತ್ ವಿಪತಿ ವಿ ವಿಪಕ್ಷ ಪಕ್ಷ ಪರಮಾತ್ಮನೋ ವಿ ಅಂತಂದ್ರೆ ಪಕ್ಷಿಗಳು ಅವುಗಳ ಪತಿ ಅಥವಾ ರಾಟ್ ವಿರಾಟ್ ಅಂತ ಹೋಗ್ತಾ ಇರಲ್ಲ ಗರುಡ ಅಂತ ಅರ್ಥ ಅವರಲ್ಲಿ ಈ ವಜ್ರ ಆಗಿದೆ ಅರ್ಥವಾಯಿತು ಹನುಮಂತ ದೇವರ ಎದೆ ಮೇಲೆ ಹೆಸನ ಈ ಪರಿಗ್ರಹ ವ್ಯರ್ಥ ಆಗೋಯ್ತು ಅದು ಒಡೆದು ಹೋಗಲಿಲ್ಲ ಪುಣ್ಯಕ್ಕೆ ಇದು ಛಿದ್ರ ಛಿದ್ರ ಆಗೋದು ಏನು ಮಾಡ್ಲಿಕ್ಕೆ ಸಾಧ್ಯ आगे विचारण निधायक आकार चिंती ओडोगता गंडम सधान मारुत्म स्वोचय अय्यों बड़को हार बी हारी बंद ಚಕಾರ ತಂ ಮೃಣಾತ್ಮಕೆ ಮಖ ರಮೇಶ ದೈವತೆ ಪಶು ಪ್ರಭಂಜನಾ ಸುತ ಪ್ರಮಂಜನಾತ್ಮಜಿನ ದೇವತಾ ಅಲ್ಲೇನೆ ಆತನನ್ನು ಹಿಡಿದು ಸಂಪೂರ್ಣವಾಗಿ ಚೂರ್ಣ ಮಾಡಿ ಅವನನ್ನು ತುಳಿದು ಚೂರ್ಣ ಮಾಡಿ ಆತನನ್ನು ಸಂಹಾರ ಮಾಡಿಬಿಡ್ತಾರೆ ಹನುಮಂತದೇವ್ ದೇವತೆಗಳು ಕುಣಿದಾಡಿದಳೆ ಏನಪ್ಪ ಮುಂದೆ ತಲುಸ್ಕೊಂಡಿದ್ವಿ ಹನುಮಂತ ದೇವರ ಆ ಪರಾಕ್ರಮದಲ್ಲಿ ಏನೂ ಇಲ್ಲ ಅವರೊಬ್ಬರು ಇದ್ದಾರೆ ನಮ್ಮ ಜೊತೆಯಲ್ಲಿ ಅಂತ ಆದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ ಯುದ್ಧ ಪ್ರಕರಣದಲ್ಲೂ ಅವನ್ನ ನಮಗೆ ತೋರಿಸಿಕೊಟ್ಟ ಅಭ್ಯೂ ಅಷ್ಟೇ ಯಾತಕ್ಕೂ ಏನು ಹೆದರಬೇಕಾಗಿಲ್ಲ ಹನುಮಂತ ದೇವರಿದ್ದಾರೆ ನಾವು ವಾಯುಸ್ತುತಿ ಸರಿಯಾಗಿ ಹೇಳ್ತಾ ಇದ್ದೇವ ಮನೆಯಲ್ಲಿ ಮದನಾಮ ಹೇಳ್ತಾ ಇದ್ದೇವ ನಾವು ಹೆದರಬೇಕಾಗಿಲ್ಲ ಅದೇನೂ ಇಲ್ಲ ಮುಖ್ಯಪ್ರಾಣಿ ದೇವರ ಆರಾಧನೆ ಇಲ್ಲ ಅಂದ್ರೆ ಉಸಿರಾಟಕ್ಕೆ ಕೂತು ಬಂತು ಅಂತ ಅರ್ಥ ಉಸಿರಾಟಕ್ಕೆ ಬರುವ ರೋಗ ಇದು ಈ ರೋಗಕ್ಕೆ ಕೊರೋನ ಕಂಠ ಶೋಷಿಣಿ ಅಂತ ರೋಗದ ಹೆಸರು ಆಯುರ್ವೇದದಲ್ಲಿ ಮೊದಲೇ ಉಲ್ಲೇಖ ಮಾಡಿದ್ದಾರೆ ಇವತ್ತೆಲ್ಲ ಹೊರಗೆ ಹಾಕ್ತಾ ಇದ್ದಾರ ಅಂತ ಅದು ಬಾಯಿ ಮೂಗಿನ ದ್ವಾರನೇ ಒಳಗೆ ಹೋಗುತ್ತೆ ಕಂಠದಲ್ಲಿ ಕೂತಿರುತ್ತೆ ಕೆಲವು ಕಾಲ ಆಮೇಲೆ ಹೋಗಿ ಹೃದಯ ರೋಧನೆ ಮಾಡುತ್ತೆ ಅಂತ ಕಂಠ ಶೋಷಣಿ ಕಂಠರೋಧಿ ಅಂತ ಇದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗುವುದು ಮತ್ತೆ ಕಡೆಗೆ ಈ ರೋಗದ ಹೆಸರನ್ನು ಗುರುತಿಸಿದ್ದಾರೆ ಅದರ ಲಕ್ಷಣ ಗುರುತಿಸಿದ್ದಾರೆ ಅದಕ್ಕೆ ಆಯುರ್ವೇದದಲ್ಲಿ ಔಷಧಿ ಕಂಡು ಹಿಡಿದಿದ್ದಾರೆ ಎಲ್ಲ ಕಡೆಯಲ್ಲಿ ಪ್ರಚಾರ ಆದರೆ ಪಾಪ ಈಗಿನವರು ಕೋಟಿ ಕಟ್ಟಲೆ ಕೊಟ್ಟ ಇದನ್ನು ಹಾಕಿರ್ತಾರೆ ಆಸ್ಪತ್ರೆಗಳು ಅದಕ್ಕೆಲ್ಲ ನಾಮ ಬೀಳುತ್ತೆ ಅಂತ ಹೊರಗೆ ಬರ್ತೀನಿ ಅನ್ಯಾಯ ನಡೆಸಲಿಕ್ಕೆ ಆಗಲಿಲ್ಲ ಅಂತ ಹೊರಗೆ ಬರ್ತಾ ಇಲ್ಲ ಆಯುರ್ವೇದದಲ್ಲಿ ಇದಕ್ಕೆ ಇದೆ ಅಂತ ಯಾವ್ದೆ ಎಲ್ಲ ಕಡೆಯಿಂದ ಹೇಳ್ತಾ ಇದ್ದಾರೆ ಅದರಿಂದ ಅಲ್ಲಿ ಇದೆಯೋ ಬಿಟ್ಟಿದೆಯೋ ಮನೆಯಲ್ಲಿ ಮುಖ್ಯಪುರಾಣ ದೇವರ ಆರಾಧನೆ ಮಾಡ್ತಾ ಇತ್ತು ಅವರೇ ಉಸಿರಾಟಕ್ಕೆ ನಿಯಾವು ಉಸಿರಾಟ ಅವ್ರು ನಿಲ್ಲಿಸೋಲ್ಲ ಯಾರಿಗ ಬೇಕೋ ಅವ್ರು ನಿಲ್ಲಿಸ್ತಾರೆ ಯಾರಿಗ ಬೇಕೋ ಅವರು ಉಳಿಸ್ತಾರೆ ಹೆದರು ಬೇಕಾದ ಅಗತ್ಯ ಇಲ್ಲ ಅಂತ ಈ ಪ್ರಕರಣದಲ್ಲಿ ತೋರಿಸ್ತಾರೆ ಒಂದಿನ್ನೂ ಚಮತ್ಕಾರದ ಯುದ್ಧಗಳೆಲ್ಲ ಇದ್ದಾವೆ ಬಹಳ ಸುಂದರ ಪ್ರಕರಣ ಶ್ರೀಕೃಷ್ಣ